श्री श्रीगुभ्यो नम हरी ओग नम शंक शंकराचार्यवरायण सूत्र भाष्य वंदे भगवतपुनःतिस्मुराल करुण ನಮಾಮಿ ಭಗವ ಶಂಕರಂ ಲೋಕಶಂಕರಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಂಕರಾಚಾರ್ಯರ ಆತ್ಮಬೋಧ ಕೃತಿಯನ್ನು ನೋಡ್ತಾ ಇದ್ದೇವೆ ಪರಮಪೂಜ್ಯ ಶಂಕರಾಚಾರ್ಯರ ಪಾದಕಮಲಗಳಲ್ಲಿ ವಂದಿಸುತ್ತ ಪರಮಪೂಜ್ಯರಾದ ಶ್ರೀ ಶ್ರೀ ಸಚ್ಚಿನಾನ ಪದತರಗಳಲ್ಲಿ ನಮಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಸದ್ಗುರು ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮಾ ಇವರ ಚರಣಾರ್ವಿಂದಗಳಲ್ಲಿ ಶರಣಾಗುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧ ಇದರಲ್ಲಿ ಐವತ್ತೆಂಟನೇ ಶ್ಲೋಕವನ್ನು ಈಗ ನೋಡೋಣ ಅಖಂಡಾನಂದರೂಪಸ್ಯ ತನಂದಲವಾಶ್ರಿಂತ ಬ್ರಹ್ಮಾದ್ಯಸ್ತಾರತಮ್ಯನ ಭವಂತ್ಯನಂದಿನ ಅಖಿಲ ನೋಡಿ ಅಖಂಡ ಆನಂದರೂಪವಾದ ತಸ್ಯ ಅದರ ಅಂದರೆ ಆತ್ಮನ ಅಥವಾ ಬ್ರಹ್ಮನ ಆನಂದ ಲವಾಶ್ರಿತ ಆನಂದ ಲೇಶವನ್ನ ಆಶ್ರಯಿಸಿ ಸ್ವಲ್ಪ ಅಂಶವನ್ನು ಆಶ್ರಯಿಸಿಕೊಂಡು ಬ್ರಹ್ಮನೇ ಮುಂತಾದವರೆಲ್ಲರೂ ಅಂದರೆ ಚತುರ್ಮುಖ ಬ್ರಹ್ಮನ ಇಲ್ಲಿ ಹೇಳಿದ್ದು ಸೃಷ್ಟಿಕರ್ತ ಬ್ರಹ್ಮನೆಯ ಮುಂತಾದವರು ಒಬ್ಬರು ಹೆಚ್ಚು ಇನ್ನೊಬ್ಬರು ಕಡಿಮೆ ಹೀಗೆ ಯೋಗ್ಯತಾನುಸಾರವಾಗಿ ಆನಂದಿಗಳಾಗಿರುತ್ತಾರೆ ಬವನಂದಿನೋ ಲವ್ ತನಂದಲವಾಶ್ರಿಂತ ಅಖಂಡನಂದೂಪನಂದಿೋ ಲವಾ ಹಾಗೂ ಇದೆ ಪಾಠಾಂತರ ಅಥವಾ ಅಖಂಡನಂದೂಪ ತನಂದಲವಾಶ್ರಿಂತ ಅಂದರೆ ಅಖಂಡನಂದೂಪವಾದಂತಹ ಪರಮಾತ್ಮನ ಅಥವಾ ಪರಬ್ರಹ್ಮದ ಅಥವಾ ಆತ್ಮನ ಅಥವಾ ಬ್ರಹ್ಮದ ಆನಂದ ಲೇಷವನ್ನು ಅಂಶವನ್ನು ಆಶ್ರಯಿಸಿಕೊಂಡು ಬ್ರಹ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅವನಿಂದಲೇ ತೊಡಗಿ ಎಲ್ಲರೂ ಕೂಡ ಒಬ್ಬರು ಹೆಚ್ಚು ಇನ್ನೊಬ್ರು ಕಡಿಮೆ ಹೀಗೆ ಅವರವರ ಯೋಗ್ಯತ ಅನುಸಾರವಾಗಿ ಸಾಧನೆಗನುಸಾರವಾಗಿ ಆನಂದಿಗಳಾಗಿರುತ್ತಾರೆ ಅಂಥೇಳಿ ಇಲ್ಲಿ ಪುನಃ ತಾರತಮ್ಯವನ್ನು ಹೇಳಿದ್ದಾರೆ ಆನಂದದಲ್ಲಿ ತಾರತಮ್ಯ ಇದೆ ಅಂಥೇಳಿ ಎಲ್ಲರೂ ಒಂದೇ ಥರ ಆನಂದವಾಗಿರ್ತಾರಾ ಇಲ್ಲ ಕೆಲವರು ಯಾವಾಗಲೂ ಆನಂದವಾಗಿರ್ತಾರೆ ಕೆಲವರು ಹೆಚ್ಚು ಸಮಯ ಆನಂದವಾಗಿರ್ತಾರೆ ಸ್ವಲ್ಪ ಸ್ವಲ್ಪ ಸಮಯ ಮಾತ್ರ ಕಡಿಮೆ ಸಮಯ ಮಾತ್ರ ದುಃಖದಲ್ಲಿರ್ತಾರೆ ಇನ್ನು ಕೆಲವರು ಆನಂದ ಮತ್ತು ದುಃಖ ಎರಡರಲ್ಲೂ ಸಮಸಮವಾಗಿರ್ತಾರೆ ಅಂದರೆ ತಮ್ಮ ಆಯುಷ್ಯದಲ್ಲಿ ಜೀವಮಾನದಲ್ಲಿ ಅರ್ಧ ಫಿಫ್ಟಿ ಸುಖ ಫಿಫ್ಟಿ ದುಃಖದಲ್ಲಿ ಇರ್ತಾರೆ ಇನ್ನು ಕೆಲವರು ಆನಂದ ಸ್ವಲ್ಪ ಅಂಶ ಮಾತ್ರ ಅವರಿಗೆ ದುಃಖವೇ ಹೆಚ್ಚಿರ್ತದೆ ಇನ್ನು ಕೆಲವರಿಗೆ ಆನಂದವೇ ಇರುವುದಿಲ್ಲ ದುಃಖವೇ ಇರ್ತದೆ ಇನ್ನು ಕೆಲವರಿಗೆ ಸಂಪೂರ್ಣ ಆನಂದ ಇರ್ತದೆ ಅವ್ರಿಗೆ ದುಃಖವೇ ಹೀಗೆ ಅವರವರ ಸಾಧನೆಯ ಯೋಗ್ಯತ ಆನಂದ ಆನಂದಿಗಳಾಗಿರುತ್ತಾರೆ ಅಂತ ಹ್ಞೂ ಇದು ತೈತಿರಿಯೋಪನಿಷತ್ತು ಬೃಹಧಾರಣ್ಯಕ್ಕೆ ಉಪನಿಷತ್ತು ಇಲ್ಲೆಲ್ಲ ಬರ್ತದೆ ತೈತಿರಿಯ ಉಪನಿಷತ್ನಲ್ಲಿ ಬೇರೆ ಬೇರೆ ಆನಂದವನ್ನು ಕೂಡ ಹೇಳಿದ್ದಾರೆ ಅಲ್ಲಿ ಮಾನುಷ ಆನಂದ ಅಂದರೆ ಎಷ್ಟು ಗಂಧರ್ವ ಆನಂದ ಅಂದರೆ ಎಷ್ಟು ಮಾನುಷ ಗಂಧರ್ವ ಆನಂದ ಆಮೇಲೆ ದೇವತೆಗಳ ಆನಂದ್ ಇಂದ್ರನ ಆನಂದ ಹಾಗೆ ಬೇರೆ ಬೇರೆ ಆನಂದ ಬೃಹಸ್ಪತಿ ಆನಂದ ಅಂತೇಳಿ ಬರ್ತದೆ ಆಮೇಲೆ ಹಾಗೆ ಒಂದೊಂದೇ ಆನಂದ ವ್ಯತ್ಯಾಸಗಳಿದೆ ಆನಂದದಲ್ಲಿ ಅಂಥೇಳಿ ಹಾಗೆ ಒಬ್ಬೊಬ್ರು ಮನಸ್ಥಿತಿ ಯಾವ ರೀತಿ ಇರ್ತದೆ ಆ ರೀತಿ ಅವರವರ ಸಾಧನೆಯ ಒಂದು ಪರಿಣಾಮವಾಗಿ ಪ್ರಾಪ್ತವಾಗಿರ್ತಕ್ಕಂಥ ಸ್ಥಿತಿ ಅದು ಹೀಗೆ ಆನಂದದಲ್ಲಿ ಬೇರೆ ಬೇರೆ ಹೆಚ್ಚು ಕಡಿಮೆಗಳು ಇರ್ತವೆ ಅಂಥೇಳಿ ಒಬ್ಬೊಬ್ಬರ ಆನಂದಗಳು ಒಂದೊಂದು ರೀತಿ ಅಂದರೆ ಒಂದೊಂದು ರೀತಿಯಲ್ಲ ಒಂದೊಂದು ಮಟ್ಟಿನದಾಗಿರ್ತದೆ ಪರಮಾನಂದ ಸ್ವರೂಪ ಅಖಂಡವಾದಂತಹ ಸಚ್ಚಿದಾನಂದ ಸ್ವರೂಪವಾದ ಆತ್ಮನು ಅಥವಾ ಪರಮಾತ್ಮನು ಅಥವಾ ಪರಬ್ರಹ್ಮ ಅವನ ಒಂದು ಅಂಶ ಸತ್ತು ಚೇತ ಆನಂದ ಈ ಜೀವಾತ್ಮನಲ್ಲಿ ಇರ್ತದೆ ಜೀವಾತ್ಮ ಅಂದರೆ ಪರಮಾತ್ಮನೇ ಅದರದನ್ನು ತಿಳಿದವರು ತಿಳಿಯದವರು ಸ್ವಲ್ಪ ತಿಳಿದವರು ಹೀಗಿರ್ತಾರೆ ತಾನು ಆತ್ಮಸ್ವರೂಪಿ ಎನ್ನುವುದನ್ನು ಸ್ವಲ್ಪ ತಿಳಿದವರು ಏನೂ ತಿಳಿಯದಿರುವವರು ಪರಿಪೂರ್ಣ ತಿಳಿದವರು ಹಾಗಾಗಿ ಈ ರೀತಿಯ ಭೇದವಿರತಕ್ಕಂಥವರಿಗೆ ಅವರ ಆನಂದದಲ್ಲಿ ಕೂಡ ಭೇದ ಇರ್ತದೆ ಪರಿಪೂರ್ಣ ತಿಳಿದವರು ಸಂಪೂರ್ಣ ಆನಂದಿಗಳಾಗಿರ್ತಾರೆ ಅರ್ಧ ತಿಳಿದವರು ಅರ್ಧ ಆನಂದಿಗಳಾಗಿರ್ತಾರೆ ಸ್ವಲ್ಪ ತಿಳಿದವರು ಸ್ವಲ್ಪ ಆನಂದ ಇರ್ತದೆ ಹೆಚ್ಚು ದುಃಖ ಇರ್ತದೆ ಹೀಗೆ ಇದು ಅಖಂಡಾನಂದರೂಪಸ್ ತಸಂದ ಲವಾಶ್ರಿಂತ ಬ್ರಹ್ಮಾದ್ಯ ತಾರತಮ್ಯೇನೆ ಬಹು ಆನಂದಿನೋಖಿಲ ಅಂಥೇಳಿ ಹೇಳ್ತಾಯಿದ್ದಾರೆ ಅಖಂಡ ಆನಂದರೂಪವುಳ್ಳ ಅದರ ಸಣ್ಣ ಪ್ರಮಾಣದ ಆನಂದವನ್ನು ಲವ ಅಂದರೆ ಸ್ವಲ್ಪ ಅಂತೇಳಿ ಸಣ್ಣ ಪ್ರಮಾಣದ ಆನಂದವನ್ನು ಆಶ್ರಯಿಸಿರುವ ಬ್ರಹ್ಮಾದಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದವರು ಅವರ ಪ್ರಮಾಣಕ್ಕನುಸಾರವಾಗಿ ಯೋಗ್ಯತೆಗನಸಾರ ಆನಂದವನ್ನು ಹೊಂದಿರ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಖಂಡ ಆನಂದರೂಪಸ್ಸೆ ತನಂದಲ ವಾರ್ಷಿತ ಬ್ರಹ್ಮಾದ್ಯಾಸ ಆನಂದಿನೋ ಅಖಿಲ ಹಾಗಾಗಿ ಇಲ್ಲಿ ಅದ್ವೈತದಲ್ಲಿ ಕೂಡ ದ್ವೈತದಲ್ಲಿ ಹೇಳಿದ ಹಾಗೆ ತಾರತಮ್ಯ ಎಂತಕ್ಕಂಥದ್ದು ನಾವು ಕಾಣ್ತೇವೆ ಮೂಲ ಪಾರಮಾರ್ಥಿಕವಾಗಿ ಮೂಲ ಸ್ವರೂಪ ಒಂದೇ ಅಂಥೇಳಿ ಅದ್ವೈತದಲ್ಲಿ ಹೇಳಿದರೂ ವ್ಯಾವಹಾರಿಕವಾಗಿ ಭೇದಗಳಿವೆ ಉದಾಹರಣೆಗೆ ಒಂದು ಸಮಿತಿ ಇದೆ ಸಮಿತಿಗೆ ಒಬ್ಬರು ಅಧ್ಯಕ್ಷರಿರ್ತಾರೆ ಒಬ್ಬರು ಕಾರ್ಯದರ್ಶಿ ಇರ್ತಾರೆ ಒಬ್ಬರು ಸಹ ಕಾರ್ಯದರ್ಶಿ ಒಬ್ಬರು ಖಜಾಂಜಿ ಇರ್ತಾರೆ ಅದರಲ್ಲಿ ಅನೇಕ ಸೌರ ಯಾರು ಸರ್ವ ಸದಸ್ಯರುಗಳು ಸರ್ವ ಸದಸ್ಯಗಳು ಇರ್ತಾರೆ ಎಲ್ರಿಗೂ ಕೂಡ ಒಂದೇ ಸ್ಥಾನಮಾನವ ಅಂಥೇಳಿ ಕೇಳಿದರೆ ಅಲ್ಲ ಹಾಗಂತೇಳಿ ಅದು ಮೇಲೂ ಕೇಳುವ ಎನ್ನುವ ಭಾವನೆಯನ್ನು ಪ್ರಕಟಪಡಿಸಲಿಕ್ಕಿರುವಂಥದ್ದೋ ಅಲ್ಲಾ ವ್ಯವಹಾರಕ್ಕೆ ಅನುಕೂಲವಾಗಲಿ ಅಂತೇಳಿ ಒಬ್ಬರ ಅಧ್ಯಕ್ಷರು ಒಬ್ಬರು ಕಾರ್ಯದರ್ಶಿಗಳು ಒಬ್ಬರು ಖಜಾಂಜಿಗಳು ಟ್ರೆಜರರ್ ಕೋಶಾಧಿಕಾರಿ ಅಂತ ಹೇಳ್ತಾರೆ ಆಮೇಲೆ ಸದಸ್ಯರು ಹೀಗಿರ್ತಾರೆ ಎಲ್ಲ ಇವೆಲ್ಲ ಕೂಡ ಸೇರಿದರೆ ಆ ಸಮಿತಿ ಪರಿಪೂರ್ಣ ಆಗ್ತದೆ ನಮ್ಮ ಶರೀರದಲ್ಲಿ ಹೇಗೆ ತಲೆ ಕಾಲು ಕಣ್ಣು ಕೈ ಎಲ್ಲ ಇದೆಯೋ ಅದೇ ರೀತಿಯಲ್ಲಿ ಅದರಲ್ಲಿ ಒಂದು ಊನ ಅಂದರೂ ಒಂದು ಕಣ್ಣಿಲ್ಲದಿದ್ದರೂ ಊನವಿ ಕಾಲಿಲ್ಲದಿದ್ದರೂ ಊನವಿ ಕೈ ಇಲ್ಲದಿದ್ದರೂ ಊನವೇ ಬೆಳ್ಳ ಇಲ್ಲದಿದ್ದರೂ ಊನ ಊನವಿ ಸಣ್ಣದು ದೊಡ್ಡದು ಅಂತೇಳಿ ಅಷ್ಟೇ ವಿನಃ ಅದು ಮೇಲು ಕೀಳು ಎನ್ನುವ ಭಾವಕ್ಕಲ್ಲ ಉದಾಹರಣೆಗೆ ಪಾದಗಳಿಲ್ಲದಿದ್ದರೆ ಯಾವ ರೀತಿ ಒಬ್ಬ ಅಂಗಬೇಕಲ್ಲ ಅದೇ ರೀತಿಯಲ್ಲಿ ತಲೆಯಲ್ಲಿ ಯಾವುದೋ ಒಂದು ಭಾಗ ಸರಿ ಅದು ಇನ್ನೊಂದು ರೀತಿ ಅಂಗಬೇಕಾಗತ್ತೆ ಊನ ಹ್ಞೂ ಅಥವಾ ಬಾಹು ಕೈಗಳಲ್ಲಿ ಅಂಗ ಅಂಗವೇಕಾರು ಯಾವುದಾದ್ರೂ ಅದು ಹಂಗಬೇಕಾಗತ್ತೆ ಯಾವುದು ಓ ಅವನಿಗಿಂತ ಇವನಾಗ್ಬೋದು ಅಂತೇಳಿ ಹೇಳುವಾಗಿಲ್ಲ ಎಲ್ಲವೂ ಅಂಗವಿಕಲ ಅಂದರೆ ಎಲ್ಲವೂ ಅಂಗವಿಕಲತೆಯದು ವ್ಯಾವ ಪರಿಪೂರ್ಣತೆ ಅಲ್ಲ ಹಾಗೆಯೇ ಇದು ಕೂಡ ಹಾಗೆ ವ್ಯಾವಹಾರಿಕವಾಗಿ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೆ ಸೃಷ್ಟಿಕರ್ತನಾದ ಬ್ರಹ್ಮ ಸುಸ್ಥಿತರ್ತನಾದ ವಿಷ್ಣು ಲಯಕರ್ತನಾದ ಶಿವ ಅಂತೇಳಿ ಹೇಳಿದ ಹಾಗೆ ಎಲ್ಲ ಒಂದೊಂದು ವ್ಯಾವಹಾರಿಕ ಸ್ವರೂಪಗಳೇ ವಿನಃ ಅಲ್ಲಿ ಇವನ ಮೇಲೆ ಇವನು ಕೆಳಗೆ ಎನ್ನುತಕ್ಕಂತಹ ದೃಷ್ಟಿಗಲ್ಲ ಅನುಕೂಲಕ್ಕಾಗಿ ಸೃಷ್ಟಿಯ ಅನುಕೂಲಕ್ಕಾಗಿ ಸೃಷ್ಟಿಯ ಪ್ರವರ್ತನೆಗಾಗಿ ಲೋಕದ ಒಂದು ವ್ಯವಹಾರಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂಥ ವ್ಯವಸ್ಥೆ ಹಾಗೆ ಆ ಯೋಗ್ಯತ ಅನುಸಾರವಾಗಿ ಅಂತ ಹೇಳಿದರೆ ಹಾಗೆ ಅದೇ ರೀತಿಯಲ್ಲಿ ಇನ್ನೊಂದು ಯೋಗ್ಯತೆ ಯಾವುದು ಈಗ ನಾವು ನೋಡಿದರೆ ಸಾಧಕರು ಬೇರೆ ಬೇರೆ ಹಂತದವರು ಇರ್ತಾರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಆನಂದವನ್ನು ಹೊಂದಿರ್ತಾರೆ ಹೆಚ್ಚು ಉತ್ತಮ ಸಾಧಕರು ತುಂಬ ಸಾಧನೆಯನ್ನು ಮಾಡಿರತಕ್ಕಂಥವರು ಹೆಚ್ಚು ಆನಂದವನ್ನು ಹೊಂದಿರ್ತಾರೆ ಹಾಗೆ ಅಂದರೆ ಆತ್ಮ ಜ್ಞಾನ ಹೆಚ್ಚು ಸರಿಯಾಗಿ ಸ್ಪಷ್ಟವಾಗಿ ಆದಂಥವರು ಹೀಗೆ ಬೇರೆ ಬೇರೆ ತಾರತಮ್ಯಗಳು ಇರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಸೃಷ್ಟಿಕರ್ತನಾದ ಬ್ರಹ್ಮನಿ ಮೊದಲಾದಂತಹ ಸಕಲ ದೇವತೆಗಳು ಮತ್ತು ಇತರರು ಅಖಂಡ ಆನಂದ ಸ್ವರೂಪನಾದ ಪರಮಾತ್ಮನ ಆನಂದದ ಅಣುವೊಂದನ್ನು ಮಾತ್ರ ಪಡೆದು ತಮ್ಮ ತಮ್ಮ ಪಾಲಿಗೆ ಬಂದ ಅಂಶವನ್ನು ವೈಯಕ್ತಿಕವಾಗಿ ಅನುಭವಿಸುವಂತಹ ಸುಖದ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ ಅವನವನ್ನು ಶಕ್ತಿಯನ್ನ ಆಧರಿಸಿ ಅನುಸರಿಸಿ ಬೇರೆ ಬೇರೆ ಹೇಗೆ ಆನಂದವನ್ನು ಅನುಭವಿಸುವಂತಹ ಶಕ್ತಿ ಸುಖವನ್ನು ಅನುಭವಿಸುವಂತಹ ಒಂದು ಸುಖದ ಪ್ರಮಾಣ ಯಾವುದಿದೆ ಬೇರೆ ಬೇರೆ ಇರ್ತದೋ ಅದೇ ರೀತಿಯಲ್ಲಿ ಆನಂದದ ಅನುಭವವು ಕೂಡ ಇಂದಿರಾದಿ ದೇವತೆಗಳ ರಾಜರ ಒಟ್ಟು ಸುಖ ಪರಮಾತ್ಮ ಸುಖದ ಒಂದು ಕಣ ಮಾತ್ರ ಪರಮಾನಂದ ಅಂತ ಯಾವುದಿದೆ ಅದರ ಒಂದು ಕಣ ಮಾತ್ರ ಬೇರೆಲ್ಲ ಆನಂದಗಳು ಸೃಷ್ಟಿಕರ್ತನಾದ ಬ್ರಹ್ಮ ಈ ಬ್ರಹ್ಮ ಆನಂದದ ಒಂದು ಅಂಶವನ್ನು ಅನುಭವಿಸ್ತಾನೆ ಅಷ್ಟೇ ಇಡೀ ಪ್ರಪಂಚದ ಒಟ್ಟು ಸುಖ ಆತ್ಮದ ಒಂದು ತುಣುಕನ್ನು ಮಾತ್ರ ಅವಲಂಬಿಸಿರ್ತದೆ ಎಂದ ಮೇಲೆ ನೋಡಿ ಇಡೀ ಪ್ರಪಂಚ ಇಡೀ ಸೃಷ್ಟಿಯ ಒಟ್ಟು ಸುಖ ಎನ್ನುವಂಥದ್ದು ಎಷ್ಟು ಇರ್ತದೋ ಅದನ್ನು ಒಳತೆ ಮಾಡಿದರೆ ಅದು ಆತ್ಮದ ಯಾವ ಒಂದು ಆತ್ಮ ಅಥವಾ ಆತ್ಮಕ್ಕೆ ಇರತಕ್ಕಂಥ ಆನಂದ ಯಾವುದು ಸುಖ ಅದರ ಒಂದು ತುಣುಕು ಮಾತ್ರ ಇಡೀ ಪ್ರಪಂಚದ ಒಟ್ಟು ಎಂದ ಮೇಲೆ ಅದು ವ್ಯಾವಹಾರಿಕವಾದಂಥ ಸುಖ ಐಂದ್ರಿಯ ಸುಖ ಇಂದ್ರಿಯ ಗೋಚರವಾಗಿರತಕ್ಕಂಥ ಸುಖ ಯಾವುದಿದೆ ಅದು ಒಟ್ಟು ನಾವು ಪ್ರಪಂಚ ಅನುಭವಿಸಬಹುದಾದದ್ದು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಅನುಭವಿಸುವಬಹುದಾದ ಒಟ್ಟು ಇಂದ್ರಿಯ ಸುಖದ ಪ್ರಮಾಣ ಎಷ್ಟು ಆತ್ಮ ಸುಖದ ಒಂದು ತುಣುಕು ಮಾತ್ರ ಹೀಗಾದ ಮೇಲೆ ಮನೋಬುದ್ಧಿಗಳು ಆ ಸ್ವರೂಪ ಆನಂದವನ್ನು ಸಾಧ್ಯವೋ ಇದು ಅಪರಿಮಿತವಾದ ಆನಂದವನ್ನು ಅಳೆಯುವ ಪ್ರಯತ್ನವಲ್ಲ ನೆನಪಿರಲಿ ಬ್ರಹ್ಮದೇವನ ದಿವ್ಯವಾದ ಸುಖವೂ ಸಹ ಕ್ಷಣಿಕ ಮತ್ತು ಅಲ್ಪ ಎಂಬುದನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ ಯಾಕೆಂದರೆ ಬ್ರಹ್ಮನಿಗೂ ಒಂದು ಆಯುರ್ಮಾನವನ್ನು ಹೇಳಿದ್ದಾರೆ ಸೃಷ್ಟಿಕರ್ ಬ್ರಹ್ಮನಿಗೆ ಅದು ಒಂದು ಬ್ರಹ್ಮ ಪದವಿ ಅವನ ಅವಧಿಯಿದೆ ಆ ಅವಧಿಯವರೆಗೆ ಅವನಿರ್ತಾನೆ ಅಲ್ಲಿ ಅವನು ಮಾಡಿದ ಪುಣ್ಯ ಬಲದಿಂದ ಅಥವಾ ಸಾಧನೆಯ ಬಲದಿಂದ ನಿಜವಾಗಿಯೂ ನೀನೇ ಆ ಆನಂದ ಸಾಗರ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮನಿಗೆ ಜೀವನಿಗೆ ನಮ್ಮ ನಿತ್ಯ ಜೀವನದಲ್ಲಿ ಸಹ ನಾವು ಇದನ್ನು ಉಪಯೋಗಿಸ್ತೇವೆ ಉದಾಹರಣೆಗೆ ಅತ್ಯಂತ ಲಾಭವನ್ನು ಪಡೆದ ಯಾವುದಾದ್ರೂ ಒಂದು ಕಂಪೆನಿಯ ವಾರ್ಷಿಕ ವರದಿಯಲ್ಲಿ ತಾವು ಕಟ್ಟಬೇಕೆಂದಿರತಕ್ಕಂಥ ಹೊಸ ಕಟ್ಟಡಗಳು ಶಾಲೆ ಆಸ್ಪತ್ರೆ ಮೊದಲಾದ ಅನೇಕ ವ್ಯವಸ್ಥೆಗಳ ಪಟ್ಟಿಯನ್ನೇ ಮುಂದಿಟ್ಟು ಅದಕ್ಕಾಗಿ ಇಷ್ಟು ಲಕ್ಷ ರೂಪಾಯಿಗಳು ತಮ್ಮ ಕೆಲಸಗಾರಿಗಾಗಿ ಇತರ ಸೌಕರ್ಯಗಳಿಗಾಗಿ ಇಷ್ಟು ಲಕ್ಷ ರೂಪಾಯಿ ಕೆಲಸಗಾರಿಗೆ ಮೂರು ತಿಂಗಳ ತ ಸಂಬಳದ ಬೋನಸ್ಸು ಉಚಿತವಾಗಿ ಹಣ ಮುಂತಾಗಿ ವರದಿಯನ್ನು ಒಪ್ಪಿಸಿದರೆ ಪಾಲುದಾರು ಖಂಡಿತವಾಗಿಯೂ ದಂಗು ಬಿಡಿದು ಗಲಾಟೆ ಮಾಡೋದು ವಾಸ್ತವಲ್ಲವೇ ಯಾರು ಪಾಲುದಾರರು ಯಾಕಂದರೆ ಲಾಭವನ್ನು ಕೆಲಸಗಾರರಿಗೆ ಮೂರು ತಿಂಗಳ ಬೋನಸ್ ಅಂತ ಕೊಟ್ಟುಬಿಟ್ರೆ ಈ ಪಾಲುಗಾರರಿಗೆ ಶೇರ್ ಹೋಲ್ಡರ್ಸಿಗೆ ಲಾಭ ಕಡಿಮೆ ಆಗ್ತದೆ ಕೆಲಸಗಾರರಿಗೆ ಬೋನಸ್ ಕೊಟ್ಬಿಟ್ರೆ ಮೂರು ತಿಂಗಳದ್ದು ಆದರೆ ವರದಿಯ ಕೊನೆಯಲ್ಲಿ ಇವೆಲ್ಲ ಖರ್ಚು ಸಹ ಕೂಡಿಸಿದರೆ ಆ ಹಣ ನಮ್ಮ ಲಾಭದ ಶೇಕಡಾ ಎರಡು ಭಾಗ ಮಾತ್ರ ಅಂತೇಳಿ ವಿವರಿಸಿದಾಗ ಒಟ್ಟು ಲಾಭದ ಅಂದಾಜಾಗೋದಿಲ್ವೇ ಈಗ ಮೂರು ತಿಂಗಳ ಬೋನಸ್ ಕೊಟ್ಟರು ಕೂಡ ಅವರಿಗೆ ಕೊಟ್ಟಂಥದ್ದು ಟೋಟಲ್ ನಮ್ಮ ಒಟ್ಟು ಲಾಭದಲ್ಲಿ ಕಂಪನಿಯ ಕೇವಲ ಎರಡು ಶೇಕಡ ಮಾತ್ರ ತೊಂಬತ್ತೆಂಟು ಶೇಕಡ ನಮಗೆ ಸಿಕ್ಕಿದೆ ಪಾಲುದಾರರಿಗೆ ಎಲ್ಲರಿಗೂ ಹಂಚಿಕೊಟ್ಟಿದ್ದೇವೆ ಅಂತೇಳಿ ಹೇಳಿದ್ರೆ ಆಗ ಒಟ್ಟು ಲಾಭ ಹೇಗೆಯೋ ಹಾಗೆ ಆತ್ಮದ ಒಂದು ಅಂಶ ಮಾತ್ರ ಇಡೀ ಜಗತ್ತಿನ ಸುಖ ಜಗತ್ತಿನಲ್ಲಿರುವ ಎಲ್ಲ ಸುಖದ ಒಟ್ಟಂಶ ಎಷ್ಟು ಅಂತೇಳಿದರೆ ಆತ್ಮದ ಒಂದು ಅಣು ಮಾತ್ರ ಆತ್ಮಾನಂದದ ಒಂದು ಅಣು ಆಚಾರ್ಯಶಂಕರ ಬಳಸಿರುವ ರೀತಿ ಕೂಡ ಇದೇ ರೀತಿಯಲ್ಲಿ ಅಂದರೆ ಆತ್ಮ ಸಚ್ಚಿದಾನಂದ ಸ್ವರೂಪ ಅಥವಾ ಅಖಂಡ ಆನಂದವೇ ಅಂತೇಳಿ ವಿವರಿಸಿದರೆ ಸಾಮಾನ್ಯ ವಿದ್ಯಾರ್ಥಿಗೆ ಬ್ರಹ್ಮಾನಂದದ ಒಂದು ನಿಲುಮೆ ಅಥವಾ ಪೂರ್ಣ ಅನುಭವ ಆಗಲಿಕ್ಕಿಲ್ಲ ನಿತ್ಯ ಜೀವನದಲ್ಲಿ ಸಂತೋಷವನ್ನು ಇದೆ ಜೀವಿಸಿರುವ ಯಾವ ವ್ಯಕ್ತಿಯು ಸಂತೋಷವನ್ನು ಅನುಭವಿಸೋದೇನೂ ಇಲ್ಲ ಈ ಆನಂದದ ಪ್ರತಿ ಕ್ಷಣವನ್ನು ಕೂಡಿಸಿದರೆ ಆನಂದದ ಕ್ಷಣಗಳು ಅಂತ ಒಬ್ಬನ ಜೀವಮಾನದಲ್ಲಿ ಇರ್ತದಲ್ಲ ಅಂಥದ್ದನ್ನೆಲ್ಲ ಕೂಡಿಸಿ ಒಬ್ಬನದ್ದು ಅದೇ ರೀತಿ ಜಗತ್ತಿನಲ್ಲಿರುವ ಎಲ್ಲರದ್ದು ಆನಂದದ ಕ್ಷಣಗಳನ್ನೆಲ್ಲ ಒಟ್ಟು ಕೂಡಿಸಿದರೆ ಅದು ಪ್ರಪಂಚದ ಒಟ್ಟು ಸುಖ ವಿಷಯಾನಂದ ಅಂತೇಳಿ ಹೇಳ್ತಾರೆ ಅದಕ್ಕೆ ಅಂದರೆ ಇಂದ್ರಿಯ ವಿಷಯಗಳಿಗೆ ಸಿಕ್ಕತಕ್ಕಂಥ ಆನಂದ ಕಣ್ಣು ಭೂಮಿ ಮೂಗು ನಾಲಿಗೆ ಚರ್ಮ ಅಥವಾ ವಾಕ್ಪಾಣಿ ಪಾಯು ಉಪಸ್ಥ ಪಂಚ ಕರ್ಮೇಂದ್ರಿಯಗಳು ಇವುಗಳಿಗೆ ಲಭ್ಯವಾಗಿರ್ತಕ್ಕಂಥ ವಿಷಯಗಳು ಶಬ್ದ ಸ್ಪರ್ಶ ರೂಪದ ಸಗಂಧಾದಿಗಳು ಹಾಗೆ ಆಯಾಯ ಕರ್ಮೇಂದ್ರಿಯಗಳಿಗೆ ಸಿಕ್ಕತಕ್ಕಂಥ ಸುಖ ಹೀಗೆ ಹೀಗೆ ಈ ಅದಕ್ಕೆ ವಿಷಯಾನಂದ ಅಂತ ಹೇಳ್ತಾರೆ ಆಯಾ ಇಂದ್ರಿಯಗಳಿಗೆ ವಿಷಯಗಳು ಅವುಗಳಿಂದ ಸಿಗತಕ್ಕಂಥ ಆನಂದ ಜಗತ್ತು ಸೃಷ್ಟಿಯಾದಂತಹ ದಿನದಿಂದ ಇಂದಿನವರೆಗೆ ಈ ವಿಷಯಾನಂದವನ್ನು ಸೇರಿಸಿದರೆ ಅದು ಆತ್ಮಾನಂದದಲ್ಲಿ ಲೆಕ್ಕಕ್ಕೆ ಬಾರದ ಒಂದು ಕಣ ಮಾತ್ರೋ ಹೇಗೆ ಅನಂತ ಬ್ರಹ್ಮಾಂಡದಲ್ಲಿ ನಾವು ಒಂದು ಲೆಕ್ಕಕ್ಕೆ ಬಾರದ ಕಣವೋ ಗಾತ್ರದಲ್ಲಿ ಅದೇ ರೀತಿಯಲ್ಲಿ ಇಡೀ ಬ್ರಹ್ಮಾಂಡದ ಒಟ್ಟು ಈ ಸೃಷ್ಟಿಯಿಂದ ಇಲ್ಲಿವರೆಗಿನ ಯಾವ ವಿಷಯಾನಂದವಿದೆ ಜಗತ್ತಿನ ಅನುಭವಿಸಿರ್ತಕ್ಕಂಥ ಸುಖಗಳು ಎಲ್ಲ ಜೀವರದ್ದು ಆ ಒಟ್ಟು ಅಷ್ಟು ಮೊತ್ತವೂ ಆ ಆತ್ಮಾನಂದದಲ್ಲಿ ಒಂದು ಲೆಕ್ಕಕ್ಕೆ ಬಾರದ ಕ್ಷುಲ್ಲಕವಾದ ಒಂದು ಕಣ ಮಾತ್ರ ಅಂತೇಳಿ ಹೇಳ್ತಾರೆ ಆತ್ಮಾನಂದದ ಒಂದು ಅಂಶ ಎಷ್ಟು ಸಣ್ಣ ಅಂಶ ಅಂತ ಹೇಳಿದರೆ ಲೆಕ್ಕಕ್ಕೆ ಸಿಗದಷ್ಟು ಸಣ್ಣ ಅಂಶ ಹೀಗೆ ವಿವರಿಸಿದಾಗ ವಿದ್ಯಾರ್ಥಿಗೆ ಆತ್ಮಾನಂದದ ಒಂದು ಸ್ಥೂಲ ಕಲ್ಪನೆ ಬರಲಿಕ್ಕೆ ಸಾಧ್ಯ ಒಂದು ಪ್ರಮಾಣ ಆತ್ಮಾನಂದ ಅಂದರೆ ಎಷ್ಟು ಇರಬಹುದು ಅಂತೇಳಿ ಯಾಕಂದರೆ ನಮಗೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದ್ಸಲ ಆನಂದ ಆದಾಗ ಎಲ್ಲ ಮರೆತು ಬಿಡ್ತೇವೆ ನಾವು ಅಷ್ಟು ಖುಷಿಯಾಗ್ತದೆ ಯಾವುದೊಂದು ವಿಚಾರದಲ್ಲಿ ಹಾಗಿರುವಾಗ ಆತ್ಮಾನಂದ ಅಂದರೆ ಎಷ್ಟಿರ್ಬೋದು ಇಡೀ ಜಗತ್ತಿನ ಎಲ್ಲ ಈ ರೀತಿಯ ಸುಖಗಳನ್ನೆಲ್ಲ ಕೂಡಿಸಿ ಇಷ್ಟ್ರವರೆಗಿಂದು. ಈಗಿನದ್ದು ಮಾತ್ರ ಅಲ್ಲ ಒಂದು ಕ್ಷಣದ್ದು ಸೃಷ್ಟಿಯಿಂದ ಇಲ್ಲಿವರೆಗಿಂದು ಅದನ್ನೆಲ್ಲ ಕೂಡಿಸಿದರೂ ಕೂಡ ಆಗತಕ್ಕಂಥ ಈ ಒಟ್ಟು ಯಾವ ಲೌಕಿಕ ಆನಂದ ಇದೆ ವಿಷಯ ಆನಂದ ಅದು ಆ ಆತ್ಮಾನಂದದ ಕೇವಲ ಒಂದು ಕ್ಷುಲ್ಲಕ ಭಾಗ ಮಾತ್ರ ಲೆಕ್ಕಕ್ಕೆ ಸಿಗದಷ್ಟು ಸಣ್ಣ ಅಂಶ ಮಾತ್ರ ಅಂತೇಳಿ ಹೇಳ್ತಾರೆ ಆಗ ನಮಗೆ ಆತ್ಮಾನಂದ ಎಷ್ಟು ದೊಡ್ಡದು ಎಷ್ಟು ಹೆಚ್ಚಿನದ್ದು ಎನ್ನುತಕ್ಕಂಥ ಕಲ್ಪನೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಸಕಲವನ್ನು ಮೀರಿ ಆತ್ಮನಲ್ಲಿ ನೆಲೆಗೊಂಡಂತಹ ಮನುಷ್ಯನ ಸುಖ ಪ್ರಮಾಣವನ್ನು ವಿವರಿಸಲು ಗುರುವಿಗೆ ಇದೊಂದೇ ರೀತಿಯ ವಿವರಣೆ ಕೊಡಲಿಕ್ಕೆ ಸಾಧ್ಯ ಲೌಕಿಕವಾಗಿ ಇರತಕ್ಕಂತಹ ವಿಷಯಾನಂದ ಬಹಳ ಸಣ್ಣದು ಒಂದು ಅಂಶ ಪಾಲು ಹೆಚ್ಚಿನದು ಆತ್ಮಾನಂದ ಅಂತ ಹೇಳಲಿಕ್ಕೆ ಈ ರೀತಿ ಉದಾಹರಣೆಯನ್ನು ಗುರು ವಿ ಶಿಷ್ಯನಿಗೆ ಹೇಳ್ತಾರೆ ಹೇಳಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮೀಜಿನ್ಮಯಾನಂದರು ಅಂದರೆ ಸಕಲವನ್ನು ಮೀರಿ ಆತ್ಮನಲ್ಲಿ ನೆಲೆಗೊಂಡಂತಹ ಮನುಷ್ಯನ ಸುಖದ ಪ್ರಮಾಣ ಆತ್ಮಜ್ಞಾನೀಯ ಸುಖದ ಪ್ರಮಾಣವನ್ನು ಈ ರೀತಿಯಾಗಿ ವಿವರಿಸ್ತಾ ಇದ್ದಾರೆ ಅಂಥೇಳಿ ಇದು ಐವತ್ತ ಶ್ಲೋಕ ಇನ್ನು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ತದ್ಯುಕ್ತ ವಸ್ತು ವ್ಯವಹಾರಶ್ಚಿದನ್ವಿತಃ ತಸ್ಮತ್ ಸರ್ವಗತ ಬ್ರಹ್ಮ ಕ್ಷೀರೇ ಸರ್ಪಿರಿವ ಅಖಿಲೆ ಅಂದರೆ ಅಖಿಲ ವಸ್ತು ಎಲ್ಲ ವಸ್ತು ತದ್ಯುಕ್ತಂ ತತ್ ಯುಕ್ತ ಅದರಿಂದಲೇ ಕೂಡಿರುವುದು ಯಾವುದರಿಂದ ಬ್ರಹ್ಮದಿಂದ ಕೂಡಿರುವುದು ಆತ್ಮದಿಂದ ಕೂಡಿರುವುದು ಎಲ್ಲ ವಸ್ತು ಅಂತೇಳಿ ಹೇಳ್ತಾ ಇದ್ದಾರೆ ವ್ಯವಹಾರ ಚಿದನ್ವಿ ವ್ಯವಹಾರವು ಜ್ಞಾನದೊಡನೆ ಕೂಡಿಕೊಂಡೇ ಇರ್ತದೆ ಚಿತ್ ಅಂದರೆ ಜ್ಞಾನ ತಿಳುವಳಿಕೆ ಜ್ಞಾನ ಇಲ್ಲದಿದ್ದರೆ ಯಾವ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಸ್ಮಾತ್ ಸರ್ವಗತಂ ಬ್ರಹ್ಮ ಕ್ಷೀರೇ ಸರ್ಪಿರಿವ ಆ ಕ್ಷೀರೇ ಹಾಲಿನಲ್ಲೆಲ್ಲ ತುಪ್ಪದ ಅಂಶವು ಆ ಪಸೆ ಅಂತ ಹೇಳ್ತೇವೆ ತುಪ್ಪದ ಆ ಒಂದು ಅಂಶ ಜಿಟ್ಟಿನ ಅಂಶ ಯಾವುದು ಕೊಬ್ಬಿನ ಅಂಶ ಇದೆಯೋ ಹಾಲಿನಲ್ಲೆಲ್ಲ ಓತು ಪೂತ ಹೇಗೆ ತುಪ್ಪದಂಶ ಅದೇ ರೀತಿಯಲ್ಲಿ ಬ್ರಹ್ಮವು ಎಲ್ಲವನ್ನು ವ್ಯಾಪಿಸಿದೆ ಎಲ್ಲದರ ಸಾರರೂ ಸ್ವರೂಪ ಹೇಗೆ ಹಾಲಿನ ಸಾರ ಸ್ವರೂಪ ತುಪ್ಪವೋ ಅದೇ ರೀತಿಯಲ್ಲಿ ಯಾವ ರೀತಿಯ ಸಂಸ್ಕಾರ ಹಾಲಿಗೆ ಆದಾಗ ಅದು ತುಪ್ಪಾಗ್ತದೆ ಅದೇ ರೀತಿ ಈ ಎಲ್ಲ ಜಗತ್ತಿನ ಸೃಷ್ಟಿಗೆ ಸರಿಯಾದ ಸ ಸಂಸ್ಕಾರ ಆದಾಗ ಅದು ಬ್ರಹ್ಮವಾಗ್ತದೆ ಅಂದರೆ ಬ್ರಹ್ಮದ ತಿಳುವಳಿಕೆಯನ್ನು ಹೊಂದುತ್ತದೆ ಅದು ತಾನೇ ಬ್ರಹ್ಮವೆಂಬ ಭಾವನೆ ಅದಕ್ಕೆ ಉಂಟಾಗ್ತದೆ ಹಾಗಾಗಿ ಅಂತಹ ಬ್ರಹ್ಮವು ಹಾಲಿನಲ್ಲಿ ತುಪ್ಪ ಇರುವಂತೆಯೇ ಲೋಕದಲ್ಲೆಲ್ಲ ವ್ಯಾಪ್ತವಾಗಿದೆ ಹಾಲಿನಲ್ಲಿ ವ್ಯಾಪಿಸಿ ಇರತಕ್ಕಂಥ ತುಪ್ಪ ಹೇಗೆಯೋ ಹಾಗೆ ಈ ಬ್ರಹ್ಮವು ಲೋಕವನ್ನೆಲ್ಲ ವ್ಯಾಪಿಸಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಬ್ರಹ್ಮವು ಸಚ್ಚಿದಾನಂದ ರೂಪದಿಂದ ಸತ್ತು ಇರುವಿಕೆ ಚೇತು ಜ್ಞಾನ ಆನಂದ ಈ ಮೂರು ಸತೋಚಿತ್ ಆನಂದ ಸ್ವರೂಪದಿಂದ ಎಲ್ಲವನ್ನು ವ್ಯಾಪಿಸಿಕೊಂಡಿದೆ ಎನ್ನುವಂಥದ್ದನ್ನು ಈ ಶ್ಲೋಕದಲ್ಲಿಯೂ ಹಿಂದಿನ ಶ್ಲೋಕದಲ್ಲಿ ಕೂಡ ಹೇಳಿದೆ ಅಖಂಡ ಆನಂದರೂಪಸ್ ತಸಂದ ಲವಾರ್ಶ್ರಿಂತ ಬ್ರಹ್ಮಾದ್ಯ ತಾರತಮ್ಯನ ಬವಂತ ಆನಂದಿನೋಖಿಲ ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿತು ಈ ಶ್ಲೋಕದಲ್ಲಿ ತದ್ಯುಕ್ತಿಲಂ ವಸ್ತು ವ್ಯವಹಾರಶ್ಚಿದನ್ವಿತಃ ತಸ್ಮತ್ ಸರ್ವರ್ವಗತ ಬ್ರಹ್ಮಕ್ಷೀರೇ ಸರ್ಪಿರಿ ವಖಿಲೇ ಸರ್ಪಿ ಅಂದರೆ ತುಪ್ಪ ಕ್ಷೀರ ಅಂದರೆ ಹಾಲು ಹೀಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಎಲ್ಲ ವಸ್ತು ಅದರಿಂದ ಅಂದರೆ ಬ್ರಹ್ಮದಿಂದ ಯುಕ್ತವಾಗಿದೆ ಕೂಡಿದೆ ವ್ಯವಹಾರವು ಲೌಕಿಕ ವೈದಿಕ ಆಂತರಿಕ ಬಾಹ್ಯ ಇದೆಲ್ಲ ಕೂಡ ಅದನ್ನೇ ಅನುಸರಿಸಿ ಬ್ರಹ್ಮವನ್ನೇ ಅನುಸರಿಸಿ ಇದೆ ಎಲ್ಲ ಕಡೆಯೂ ತುಪ್ಪ ಇರುವಂತೆ ಈ ಕೂಡ ಎಲ್ಲವನ್ನು ಒಳಹೊಕ್ಕು ಇದೆ ಅಂತ ಹೇಳ್ತಾ ಇದ್ದಾರೆ ತದ್ಯುಕ್ತಂ ಅಖಿಲಂ ವಸ್ತು ವ್ಯವಹಾರ ಸ್ತ ವ್ಯವಹಾರ ತದನ್ವಿತ ವ್ಯವಹಾರ ಚಿದನ್ವಿತಃ ಅಂತಲೂ ಹೇಳ್ತಾರೆ ವ್ಯವಹಾರ ತದನ್ವಿತಃ ಅಂತಲೂ ಹೇಳ್ತಾರೆ ಅದರಿಂದಲೇ ಅಂತ ಆತ್ಮದಿಂದಲೇ ಎಲ್ಲ ವ್ಯವಹಾರಗಳು ಕೂಡ ಬ್ರಹ್ಮದಿಂದಲೇ ಕೂಡಿದೆ ಅದರಿಂದಾಗಿಯೇ ಇದೆ ತಸ್ಮಾತ್ ಸರ್ವಗತಂ ಬ್ರಹ್ಮ ಕ್ಷೀರೇ ಸರ್ಪಿರಿ ವಾಖಿಲೆ ಹಾಗಾಗಿ ಎಲ್ಲವೂ ಕೂಡ ಬ್ರಹ್ಮದಿಂದ ಕೂಡಿದೆ ಅಂತೇಳಿ ತಸ್ಮಾತ್ ಸರ್ವಗತಂ ಬ್ರಹ್ಮ ಬ್ರಹ್ಮವು ಎಲ್ಲೆಡೆ ವ್ಯಾಪಿಸಿದೆ ಕ್ಷೀರೇ ಸರ್ಪಿರಿವ ಅಖಿಲಿ ತುಪ್ಪವು ಹಾಲನ್ನು ವ್ಯಾಪಿಸಿರುವಂತೆಯೇ ಬ್ರಹ್ಮವು ಜಗತ್ತನ್ನು ಸಕಲ ವಸ್ತುಗಳನ್ನು ವ್ಯಾಪಿಸಿದೆ ಸಕಲವು ಬ್ರಹ್ಮನಿಂದ ವ್ಯಾಪಿಸಲ್ಪಟ್ಟಿದೆ ಸಕಲ ಕ್ರಿಯೆಗಳು ಬ್ರಹ್ಮನಿಂದಾಗಿಯೇ ಸಾಧ್ಯ ಈ ಜಗತ್ತಿನಲ್ಲಿ ಸತ್ಯವಸ್ತುವುದೇ ಯಾವುದದು ಬ್ರಹ್ಮ ಅದೇ ವ್ಯಾಪಕವಾಗಿ ಸಕಲಕ್ಕೂ ಆಧಾರ ಅದರಿಂದ ಯಾರು ತಪ್ಪಿಸಿಕೊಳ್ಳಬಲ್ಲರೂ ದೇಹದ ಒಳಗಾಗಲಿ ಅಥವಾ ಹೊರಗಾಗಲಿ ಹೊರಗೆ ಜಗತ್ತಿನಲ್ಲಿ ಆಗಲಿ ಎಲ್ಲ ಕರ್ಮಗಳನ್ನು ಭಾವನೆಗಳನ್ನು ಬೆಳಗಿಸ್ತಕ್ಕಂಥ ಜ್ಯೋತಿ ಯಾವುದು ಆತ್ಮಜ್ಯೋತಿ ಹೊಂದಿ ಅದರ ಅನುಗ್ರಹವಿಲ್ಲದೇ ದೇಹದಲ್ಲಿರುವ ಇಂದ್ರಿಯಗಳು ರಂದ್ರಗಳು ಮಾತ್ರ ಕಣ್ಣುಗೆ ವಿಮುಖನಾಗಿ ಚರ್ಮ ಎಲ್ಲ ರಂಧ್ರಗಳು ಮಾತ್ರ ವಾಕ್ವಾಣಿ ಪಾದಪಾಯ ಉಪಸ್ಥ ಆತ್ಮಶಕ್ತಿಯ ಚೈತನ್ಯ ಮಾತ್ರ ಅದಕ್ಕೆ ಜೀವ ಈ ರಂಧ್ರಗಳಿಗೆ ನವದ್ವಾರಗಳು ಅಂತೇಳಿ ಹೇಳ್ತಾರೆ ನವದ್ವಾರೇ ಪುರೇ ದೇಹಿ ಅಂತೇಳಿ ಹೇಳಿದಾಗ ಜಗತ್ತಿನ ಪದಾರ್ಥಗಳು ಚೇತನಾರಹಿತವಾದವುಗಳು ಅವುಗಳ ಮೂಲಕ ಹರಿಯುವ ಈ ಜೀವಧಾರಿಯನ್ನು ಬಿಟ್ಟರೆ ಅವು ಮೃತಪ್ರಾಯವಾದವು ಹಾಲಿನಲ್ಲಿ ನೇರವಾಗಿ ನಮಗೆ ಕಾಣಲು ದೊರಕದಿದ್ದರೂ ಬೆಣ್ಣೆ ಅಥವಾ ತುಪ್ಪ ಹಾಲನ್ನು ಪೂರ್ಣವಾಗಿ ವ್ಯಾಪಿಸಿರುವುದು ಹೌದು ಅಲ್ವ ಎಲ್ಲಿಂದೋ ಹೊರಗಿಂದ ಬರ್ತದೆ ಅದು ಇಲ್ಲ ಹಾಲಿನಲ್ಲೇ ಇರುವಂಥದ್ದು ನಮಗೆ ಆ ಒಂದು ರೀತಿಯ ಸಂಸ್ಕಾರ ಹಾಲಿಗೆ ಆದಾಗ ಸಿಗ್ತದೆ ಹಾಗೆಯೇ ಬ್ರಹ್ಮವೂ ಸಹ ಎಲ್ಲವನ್ನು ವ್ಯಾಪಿಸಿದೆ ಅದನ್ನು ಕಾಣುವ ಕಣ್ಣು ನಮಗಿರಬೇಕಷ್ಟೆ ಕಡೆದರೆ ಮಾತ್ರ ಹಾಲಿನಿಂದ ಮೊಸರಾದ ಮೇಲೆ ಬೆಣ್ಣೆ ಬರಲು ಸಾಧ್ಯ ಹಾಗೆಯೇ ನಾಮ ರೂಪಗಳ ಪ್ರಪಂಚದಿಂದ ಆತ್ಮನನ್ನು ಬೇರೆ ಮಾಡಲು ಧ್ಯಾನವೇ ಮಾರ್ಗ ನೋಡಿ ಮಥನದಿಂದ ಪ್ರಪಂಚದ ಮಥನದಿಂದ ಆತ್ಮನನ್ನು ನಾವು ಕಡಲು ತೆಗಿಬೋದು ಬೆಣ್ಣೆಯನ್ನು ತೆಗೆದ ಹಾಗೆ ಅದಕ್ಕೆ ಆ ಮನೋಮಥನ ಅದಕ್ಕೆ ಹೇಳುವಂಥದ್ದು ಧ್ಯಾನ ಮನನ ಶ್ರವಣ ಮನನಿ ಧ್ಯಾಸನ ಧ್ಯಾನ ಅಂತ ಹೇಳುವುದಿಲ್ಲ ಬೆಣ್ಣೆಯಲ್ಲಿ ಹೇಗೆ ಹಾಲಿಲ್ಲವೋ ಬೆಣ್ಣೆಯಲ್ಲಿ ಉಂಟು ಇಲ್ಲ ಹಾಲಿನಲ್ಲಿ ಬೆಣ್ಣೆ ಉಂಟ ಉಂಟು ಬೆಣ್ಣೆ ಅಂಶ ಉಂಟು ಬೆಣ್ಣೆಯಲ್ಲಿ ಹೇಗೆ ಹಾಲಿಲ್ವೋ ಹಾಗೆಯೇ ಆತ್ಮಜ್ಞಾನವಾದ ಮೇಲೆ ಅವನಿಗೆ ಪ್ರಪಂಚದ ಅರಿವಿಲ್ಲ ಅವನಿಗೆ ಪ್ರಪಂಚ ಇಲ್ಲ ಆತ್ಮಜ್ಞಾನ ಆದಂಥ ವ್ಯಕ್ತಿಗೆ ಪ್ರಪಂಚ ಅಂಥೇಳಿಲ್ಲ ಅಂದರೆ ಬ್ರಹ್ಮವೇ ಅವನಿಗೆಲ್ಲವೂ ಎಲ್ಲವೂ ಬ್ರಹ್ಮವಾಗಿ ಗೋಚರಿಸ್ತದೆ ಹೇಗೆ ಬೆಣ್ಣೆ ಆದ ನಂತರ ಅದರಲ್ಲಿ ಹಾಲು ಕಾಣೋದಿಲ್ವೋ ಬೆಣ್ಣೆಯಾಗಿ ಕಾಣ್ತದೋ ಅದು ಅದರಲ್ಲಿ ಹಾಲು ಹೇಗೆ ಕಾಣೋದಿಲ್ವೋ ಮೊದಲು ಹಾಲು ಇತ್ತು ಹಾಲಿನಿಂದ ಬೆಣ್ಣೆ ಆಯಿತು ಮದ್ಯ ಮೊಸರಾಗಿ ಬೆಣ್ಣೆ ಆದ ನಂತರ ಬೆಣ್ಣೆಯಲ್ಲಿ ಹಾಲು ಹುಡುಕ್ಲಿಕ್ಕೆ ಆಗೋದಿಲ್ಲವೋ ಅದೇ ರೀತಿ ಆತ್ಮಜ್ಞಾನಿಯಲ್ಲಿ ನಾವು ಪ್ರಾಪಂಚಿಕ ವಿಷಯ ಭೋಗುಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಲ್ಲಿ ಅದು ಕೇವಲ ಬ್ರಹ್ಮಮಯವಾದಂಥದ್ದು ಯಾರು ಬ್ರಹ್ಮಜ್ಞಾನಿ ಆತ್ಮಜ್ಞಾನಿ ಅವನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಆತ್ಮಜ್ಞಾನ ಆದವನಲ್ಲಿ ಪ್ರಾಪಂಚಿಕ ಸುಖವನ್ನು ಹೀಗೆ ಅವನಿಗೆ ಪ್ರಪಂಚದ ಅರಿವಿಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ ಇದು ಐವತ್ತ ಒಂಬತ್ತನೇ ಶ್ಲೋಕ ಅರುವತ್ತು ಅರುವತ್ತೊಂದು ಅರುವತ್ತೆರಡು ಅರುವತ್ತ ಮೂರು ಅರುವತ್ತ್ನಾಲ್ಕು ಶ್ಲೋಕಗಳವರೆಗೂ ಇಲ್ಲಿ ಬ್ರಹ್ಮದ ಸ್ವರೂಪವನ್ನು ಇಲ್ಲಿ ಹೇಳ್ತಾಯಿದ್ದಾರೆ ಮುಂದೆ ಹೇಳ್ತಾರೆ ಅನಣ ಸ್ಥೂಲ ಮಹ್ರಸ್ವಮ ಅರೂಪಗುಣವರ್ಣಾಖ್ಯಂ ತದ್ಬ್ರಹ್ಮೇತ್ಯವಧಾರೇತ್ ಅನಣು ಅಣುವಲ್ಲ ಅಣು ರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ ಹೇಳಿದ ಹಾಗೆ ಉಪನಿಷತ್ತಿನಲ್ಲಿ ಅಣುವು ಅಲ್ಲದೂ ಯಾವುದು ಅಣುವು ಎಷ್ಟು ಸೂಕ್ಷ್ಮವಲ್ಲದ್ದು ಆಮೇಲೆ ಅನಣು ಅಸ್ಥೂಲಂ ಹಾಗೆಯೇ ಸ್ಥೂಲವೂ ಅಲ್ಲದೇ ಇರುವಂಥದ್ದು ಸ್ಥೂಲ ಅಂದರೆ ದೊಡ್ಡದು ಕಣ್ಣಿಗೆ ಕಾಣುವಂಥದ್ದು ಅಥವಾ ದೊಡ್ಡದು ಅಂಥೇಳಿ ಸೂಕ್ಷ್ಮವೂ ಅಲ್ಲದೆ ಸ್ಥೂಲವೂ ಅಲ್ಲದೆ ಅಹ್ರಸ್ವಂ ಹ್ರಸ್ವ ಅಂದರೆ ಗಿಡ್ಡವಾದ್ದು ಮೊಟಕು ಗಿಡ್ಡ ಅಹ್ರಸ್ವ ಅಂದರೆ ಗಿಡ್ಡವಲ್ಲದ್ದು ಮೊಟಕಲ್ಲದ್ದು ಅದೀರ್ಘಂ ಉದ್ದವೂ ಅಲ್ಲದ್ದು ಅಜಂ ಅವ್ಯಂ ಅಜ ಅಂದರೆ ಜನ್ಮರಹಿತವಾದದ್ದು ನ ಜಾಯತೇತಿ ಹಾಗೆ ಅಜಂ ಅವ್ಯಂ ವ್ಯಯವಾಗದ್ದು ಖರ್ಚಾಗದ್ದು ನಾಶ ಆಗದ್ದು ಅಳಿವಿಲ್ಲದ್ದು ಅರೂಪ ಗುಣವರ್ಣಾಖ್ಯಂ ರೂಪವಿಲ್ಲದ್ದು ಗುಣವಿಲ್ಲದ್ದು ಎನ್ನತಕ್ಕಂಥದ್ದು ಆಮೇಲೆ ರೂಪ ಅರೂಪ ಗುಣವರ್ಣಾಖ್ಯಂ ವರ್ಣ ಬಣ್ಣವಿಲ್ಲದೆ ತದ ಬ್ರಹ್ಮೇತಿಯವಧಾರ ಇದೆ ಹೆಸರಿಲ್ಲದೆ ನಾಮ ರೂಪಗಳು ಯಾವುದಿಲ್ಲದೆ ಇರತಕ್ಕಂಥದ್ದು ಯಾವುದಿದೆಯೋ ಅದೇ ಬ್ರಹ್ಮ ಅಂತೇಳಿ ನಿಶ್ಚಯಿಸಬೇಕು ಹೇಳ್ತಾ ಇದ್ದಾರೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕೂಡ ಈ ರೀತಿಯಲ್ಲಿ ಬರ್ತದೆ ಹ್ಮ್ ಆತ್ಮನ ಸ್ವರೂಪ ಅಲ್ಲಿ ತಟಸ್ಥ ಲಕ್ಷಣ ಇಲ್ಲಿ ಸ್ವರೂಪ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ವಸ್ತುವು ಕೂಡ ಅದರಿಂದಲೇ ಬ್ರಹ್ಮದಿಂದಲೇ ಆಗಿದೆ ಅಂತೇಳಿ ಒಂದು ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೆ ಈಗ ಬ್ರಹ್ಮದ ಸ್ವರೂಪ ಏನು ಅಥವಾ ಆತ್ಮ ಸ್ವರೂಪ ಅಣುವಲ್ಲದ್ದು ಸ್ಥೂಲವಲ್ಲದ್ದು ಹ್ರಸ್ವವಲ್ಲದ್ದು ದೀರ್ಘವಲ್ಲದ್ದು ಜನ್ಮರಹಿತವು ಜನ್ಮವಿಲ್ಲದ್ದು ಅವ್ಯಯವು ವ್ಯಯವೂ ರೂಪ ಗುಣ ನಾಮ ವರ್ಣಗಳಿಲ್ಲದ್ದು ಆದುದರಿಂದ ಆಖ್ಯಂ ಆಖ್ಯ ಅಂದರೆ ಹೆಸರು ಅರೂಪ ಗುಣ ವರ್ಣ ಆಖ್ಯಂ ಹ್ಞೂ ರೂಪ ಗುಣ ಹೆಸರು ಆ ನ ಇಲ್ಲದ್ದು ಅಂಥೇಳಿ ಆದದ್ದನ್ನು ಬ್ರಹ್ಮ ಅಂತೇಳಿ ಅರಿಬೇಕು ಅದೇ ಬ್ರಹ್ಮ ಅಂತೇಳಿ ತಿಳಿಯಬೇಕು ಅಸ್ಥೂಲಮನ ಅಣ್ವಅಸ್ವಂ ಅಂತೇಳಿ ಗೃಹಧಾರಣ್ಯ ಉಪನಿಷತ್ತಿನಲ್ಲಿ ಬರ್ತದೆ ಮೂರು ಎಂಟು ಎಂಟರಲ್ಲಿ ಆಮೇಲೆ ಕಠೋಪನಿಷತ್ತಿನಲ್ಲಿ ಬರ್ತದೆ ಮೂರು ಹದಿನೈದರಲ್ಲಿ ಅಶಬ್ದಮ ಸ್ಪರ್ಶಮ ರೂಪಂ ಅಂತೇಳಿ ಆ ರೀತಿ ಬರ್ತದೆ ಹೀಗೆ ಉಪನಷೇತ್ರ ಸಾರವನ್ನೆಲ್ಲ ಹರಿದು ಕಡಿದು ಇದರಲ್ಲಿ ಕೊಟ್ಟಿದ್ದಾರೆ ನಮಗೆ ಶಂಕರಾಚಾರ್ಯರು ಆತ್ಮಬೋಧದಲ್ಲಿ ಸರಳವಾಗಿ ಲೌಕಿಕ ಸಂಸ್ಕೃತದಲ್ಲಿ ಅದನ್ನು ವೈದಿಕ ಸಂಸ್ಕೃತದಿಂದ ಹೆಕ್ಕಿ ವಿಚಾರಗಳನ್ನು ಶ್ಲೋಕರೂಪದಲ್ಲಿ ಪೂರ್ಣಿಸಿಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅನಣ ಸ್ಥೂಲ ಮಹ್ರಸ್ವಮ ದೀರ್ಘಮ ಹ್ಞೂ ಅನಣಸ್ಥೂಲಮಹ್ರಸ್ವಂ ಅದೀರ್ಘಮಜಮ್ಯಯಂ ಅರೂಪ ಗುಣವರ್ಣಾಖ್ಯಂ ಅರೂಪ ಸ್ಥೂಲವು ಸೂಕ್ಷ್ಮವೂ ಅಲ್ಲದ ಉದ್ದವು ಚಿಕ್ಕವೂ ಅಲ್ಲದ ಹುಟ್ಟು ಪರಿವರ್ತನೆಯಿಲ್ಲದ ರೂಪವಿಲ್ಲದ ಗುಣವಿಲ್ಲದ ಬಣ್ಣವಿಲ್ಲದ ಹೆಸರಿಲ್ಲದ ತತ್ವವನ್ನು ಬ್ರಹ್ಮ ಅಂತೇಳಿ ತಿಳಿ ಹಿಂದಿನ ಶ್ಲೋಕದಲ್ಲಿ ಸಕಲವೂ ಬ್ರಹ್ಮನಿಂದ ವ್ಯಾಪಿಸಲ್ಪಟ್ಟಿದೆ ಅಂತೇಳಿ ಹೇಳಿದೆ ಅದನ್ನೇ ಮುಂದುವರಿಸಿ ಬ್ರಹ್ಮ ಹೇಗಿನ ಹೇಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಬ್ರಹ್ಮ ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಇಲ್ಲಿ ಹೇಳಿದೆ ಸಮಸ್ತ ಜಗತ್ತನ್ನು ವ್ಯಾಪಿಸಿದ ಅದು ಸರ್ವಾಧಾರ ಅಣು ಅಥವಾ ಪರಮಾಣುವನ್ನು ಭೇದಿಸಿದರೂ ಅದರಲ್ಲಿಯೂ ಬ್ರಹ್ಮವೇ ಇದೆ ದೇಶ ಕಾಲದಿಂದ ಮಿತಿ ಹೊಂದಿದ ಸಕಲ ವಸ್ತುಗಳು ಸ್ಥೂಲ ಅಥವಾ ಸೂಕ್ಷ್ಮ ಎಲ್ಲ ವಸ್ತುಗಳು ಕೂಡ ಸ್ಥೂಲವಾಗಿರ್ಬೋದು ಅಥವಾ ಆದರೆ ಆತ್ಮ ಮಾತ್ರ ಇವೆರಡೂ ಅಲ್ಲದ್ದು ಅಂತೇಳಿ ದೇಶಾತೀತ ಕಾಲಾತೀತ ಮತ್ತು ಅನಂತತೆಯ ಅನಂತ ವಸ್ತು ದೇಶ ಕಾಲ ಕಾರಣ ಕಟ್ಟಿಗೊಳಪಟ್ಟಿಲ್ಲದೆ ಇರತಕ್ಕಂಥದ್ದು ಆದ ಕಾರಣ ಆ ತತ್ವದ ವಿವರಣೆ ಅದು ಸ್ಥೂಲವಲ್ಲ ಸೂಕ್ಷ್ಮವೋಲ್ಲ ಅನ್ನತಕ್ಕಂಥ ನಿಷೇಧಾತ್ಮಕವಾದಂಥದ್ದು ಅದಲ್ಲ ಇದಲ್ಲ ಅಂತೇಳಿ ಹೇಳಬಹುದು ಅದೇ ಅಂತೇಳಿ ಹೇಳಲಿಕ್ಕೆ ಯಾವು ಗೊತ್ತಾಗೋದಿಲ್ಲ ಮಾತಿಗೆ ಸಿಲುಕುವುದಿಲ್ಲ ಅದು ನಿಲುಕುವುದಿಲ್ಲ ಹೀಗೆ ಅಣು ಪರಮಾಣುವನ್ನು ಭೇದಿಸಿದರೂ ಅದರಲ್ಲಿ ಬ್ರಹ್ಮವಿದೆ ಅಂತೇಳಿ ಈಗ ಉದಾಹರಣೆಗೆ ಪರಮಾಣುವಿನ ಏನಿದೆ ವಿಜ್ಞಾನದಲ್ಲಿ ಹೇಳ್ತದೆ ಪ್ರೊಟಾನ್ ಧನಾತ್ಮಕ ನ್ಯೂಟ್ರಾನ್ ಜಡ ನ್ಯೂಟ್ರಲ್ ಆಮೇಲೆ ಎಲೆಕ್ಟ್ರಾನ್ ಋಣಾತ್ಮಕ ಮೈನಸ್ ಇದು ಎಲೆಕ್ಟ್ರಾನ್ಗಳು ಸದಾ ಸುತ್ತುವರಿತಾ ಇವೆ ಪ್ರೊಟಾ ನ್ಯೂಕ್ಲಿಯಸ್ನ ಸುತ್ತಲೂ ಯಾವುದು ಈ ಪ್ರೊಟಾನ್ ಮತ್ತು ನ್ಯೂಟ್ರಾನ್ ಮಧ್ಯದಲ್ಲಿ ಇದ್ದರೆ ಕೇಂದ್ರದಲ್ಲಿ ಸುತ್ತಲೂ ಎಲೆಕ್ಟ್ರಾನು ಸುತ್ತು ಇದೆ ನೆಗೆಟಿವ್ ಹ್ಞೂ ಆ ಸುತ್ತು ಶಕ್ತಿ ಎಲ್ಲಿಂದ ಬಂತದಕ್ಕೆ ಅದೇ ಬ್ರಹ್ಮ ಅದೇ ಆತ್ಮ ಆತ್ಮಶಕ್ತಿ ಬ್ರಹ್ಮಶಕ್ತಿ ಅನ್ನೋದಕ್ಕಂಥದ್ದು ಅದೇ ಪರಮಾಣವನ್ನು ಭೇದಿಸಿದ್ದು ಅದರೊಳ ಅದರೊಳಗೂ ಬ್ರಹ್ಮ ಸಿಗ್ತದೆ ಹಾಗಾಗಿ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಮಹತ್ರಿಗಿಂತಲೂ ಮಹತ್ ಇಡೀ ಬ್ರಹ್ಮಾಂಡ ವ್ಯಾಪ್ತಿಯಾದದ್ದು ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅದಲ್ಲೆಲ್ಲ ವ್ಯಾಪಿಸಲ್ಪಟ್ಟಿದೆ ಆತ್ಮಶಕ್ತಿ ಅದನ್ನೂ ಮೀರಿದೆ ಅತ್ಯಧಿಷ್ಟ ದಶಾಂಗುಲ ಬಂದಿದೆ ಪುರುಷ ಸೂಕ್ತದಲ್ಲಿ ಅದನ್ನು ಅದನ್ನು ಅದರ ಆಚೆಗಿದೆ ಅದನ್ನು ಮೀರಿದೆ ಅಂಥೇಳಿ ಹತ್ತಂಗುಲದಷ್ಟು ಅಂತ ಒಂದು ಸೂಚ್ಯವಾಗಿ ಹೇಳಿದ್ದಷ್ಟೇ ಅದನ್ನು ಮೀರಿದೆ ಅಂತೇಳಿ ಅರ್ಥ ಹಾಗಾಗಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ ಹೇಳ್ತಾ ಇದ್ದಾರೆ ದೇಹ ಮನಸ್ಸು ಮತ್ತು ಬುದ್ಧಿಗಳಿಗೆ ಜನ್ಮವಿದೆ ಆದಿ ಇದೆ ಮೊದಲು ಎನ್ನುವಂಥದ್ದು ಇದೆ ಅನಾದಿಯಲ್ಲ ದೇಹ ಮನಸ್ಸು ಬುದ್ಧಿಗಳು ಪ್ರಪಂಚದ ಸಕಲ ವಸ್ತುಗಳಿಗೂ ಆದಿ ಅಂತ್ಯಗಳಿವೆ ಸೃಷ್ಟಿಕರ್ತನಿಗೂ ಅಸ್ತಿತ್ವವನ್ನು ಇತ್ತಂತಹ ಆತ್ಮನಿಗೆ ಎಲ್ಲಿಯ ಆದಿ ಎಲ್ಲಿಯ ಅಂತ್ಯ ಆತ್ಮ ಅಥವಾ ಬ್ರಹ್ಮ ಸೃಷ್ಟಿಕರ್ತನಿಗೂ ಅಸ್ತಿತ್ವವನ್ನು ಕೊಟ್ಟವನು ಕಾರಣಾತೀತನಾದಂತಹ ಮೊದಲ ಕಾರಣವನ್ನೇ ಅರಿಯುವ ಅವನಿಗೆ ಕಾರಣ ಈ ಅನಂತ ತತ್ವ ಭಿನ್ನವಾಗದ ರೂಪವಿಲ್ಲದ ಜಾತಿ ಗುಣ ತತ್ವ ನಮ್ಮ ದೃಷ್ಟಿಗೆ ಗೋಚರವಾಗಬಹುದಾದ ವಸ್ತುವಾಗಲಿ ಮನಸ್ಸಿಗೆ ನಿಲುಕುವ ಕಲ್ಪನೆಯಾಗಲಿ ಬುದ್ಧಿಗೆ ದೊರಕುವ ವಸ್ತುವಾಗಲಿ ಅಲ್ಲ ಇದೇ ನಿಷೇಧಾತ್ಮಕ ಭಾಷೆಯಲ್ಲಿನ ಆತ್ಮದ ವಿವರಣೆ ಭಾಷೆ ಪರಿಮಿತವಾದದ್ದು ಅದು ಗುಣವುಳ್ಳ ಕ್ರಿಯಾತ್ಮಕವಾದ ಹೆಸರಿನಿಂದ ಕೂಡಿದ ವಿಶೇಷಗಳುಳ್ಳ ಸಂಬಂಧವಿರುವ ಗುಣಕ್ರಿಯಾನಾಮ ವಿಶೇಷ ಸಂಬಂಧ ಅಂತಹ ಅದು ಇರತಕ್ಕಂತಹ ಪದಾರ್ಥಗಳನ್ನು ಮಾತ್ರ ತಿಳಿಸಬಲ್ಲದು ವಿವರಿಸಬಲ್ಲದು ಆದರೆ ಇವು ಯಾವೂ ಸನಾತನಾದ ಆತ್ಮ ಇಲ್ಲದಿರು ಇಲ್ಲದೇ ಇರುವ ಕಾರಣ ಸರ್ವಾಧಾರವಾದ ಭಾಷೆಗೆ ನಿಲುಕದ ವರ್ಣನಾತೀತವಾದ ತತ್ವ ಆತ್ಮ ಈ ವಿಧವಾದ ನಿಷೇಧಾತ್ಮಕ ವಿವರಣೆ ಶ್ರುತಿಗಳಲ್ಲಿ ಮಾತ್ರ ಬಳಸಲ್ಪಟ್ಟಿದೆ ಇವೆಲ್ಲವೂ ಬ್ರಹ್ಮನ ಗುಣಗಳಲ್ಲ ವಿವಿಧ ದೃಷ್ಟಿಕೋನದಿಂದ ಆ ಬ್ರಹ್ಮತತ್ವವನ್ನು ನಿರ್ದೇಶಿಸುವ ಬಾಣದ ಗುರುತುಗಳು ಇಂಥದ್ದು ಅಂತೇಳಿ ಇಂಥದ್ದಲ್ಲ ಐದು ಹೋಗಬೇಡಿ ಓ ಈ ದಾರಿಯಲ್ಲಿ ಹೋಗಿ ಅಂತೇಳಿ ಹೇಳೋದಷ್ಟೇ ಹೊರತು ಆ ಸತ್ಯವನ್ನೇ ಬ್ರಹ್ಮನೆಂದು ತಿಳಿ ಬ್ರಹ್ಮನನ್ನು ತಿಳಿಯುವಂಥದ್ದು ನಾವು ಹೇಗೆ ಅಂಥೇಳಿ ದಾರಿ ತೋರಿಸಿಕೊಡ್ತೇವೆ ಶ್ರುತಿಗಳು ಅಂಥೇಳಿ ಅರುವತ್ತನೇ ಶ್ಲೋಕವನ್ನು ನಾವು ನೋಡಿದ್ದಾಯಿತು ಇನ್ನು ಮುಂದೆ ಅರುವತ್ತ ಒಂದನೇ ನಾಳೆ ದಿವಸ ನಾವು ನೋಡಲಿಕ್ಕಿದ್ದೇವೆ ಹಾಗಾಗಿ ಇವತ್ತಿಗೆ ನಾವು ಇದರಲ್ಲಿರುವುದು ಒಟ್ಟು ಅರುವತ್ತ ಎಂಟು ಶ್ಲೋಕಗಳು ಮುಗಿತಾ ಬಂತು ಆತ್ಮಬೋಧ ಮುಂದೆ ಮುಂದಿನ ಕೃತಿಯನ್ನು ನೋಡಲಿಕ್ಕಿದ್ದೇವೆ ಈಗ ಇವತ್ತಿನ ಶ್ಲೋಕಗಳನ್ನು ನಾವು ಈಗ ಇನ್ನೊಮ್ಮೆ ಮನನ ಮಾಡೋಣ ಇನ್ನೊಮ್ಮೆ ಓದೋಣ ಈಗ ಆ ಶ್ಲೋಕಗಳನ್ನು ಹೇಳೋಣ ಯಾವುದು ಮೂರು ಶ್ಲೋಕಗಳು ಅಖಂಡಾನಂದರೂಪಸ್ಯ ತನಂದ ಲವ ಆಶ್ರಿತ ಭವಂತಿ ಆನಂದಿನೋಖಿಲೋಹ ಅಖಂಡವಾದ ಆನಂದರೂಪ ಯಾವುದು ಬ್ರಹ್ಮ ಇದೆ ಅದರ ಒಂದು ಕಣ ಮಾತ್ರ ಆನಂದ ಒಂದು ಆ ಒಂದು ಆನಂದದ ಕಣವನ್ನು ಮಾತ್ರ ಆಶ್ರಯಿಸಿ ಬ್ರಹ್ಮಾದಿ ಸೃಷ್ಟಿಕರ್ತರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಜೀವರು ಒಂದು ಸಣ್ಣ ಅಂಶವನ್ನು ಮಾತ್ರ ತಾವು ಧರಿಸಿರು ಇದ್ದಾರೆ ಆನಂದದ ಒಂದು ಕಣವನ್ನು ಮಾತ್ರ ಅದರಿಂದಲೇ ಆನಂದ ಅವರವರು ಯೋಗ್ಯತಾನುಸಾರವಾಗಿ ಆನಂದವಾದಲ್ಲಿ ಇರ್ತಾರೆ ಕೆಲವರಿಗೆ ಹೆಚ್ಚು ಕಡಿಮೆ ಆನಂದ ಇರ್ತದೆ ತದ್ಯುಕ್ತ ಅದು ಅವರವರ ಯೋಗ್ಯತೆ ಅಂದರೆ ಅವರವರ ಸಾಧನೆಗೆ ಅನುಸಾರವಾಗಿ ತದ್ಯುಕ್ತ ಅಖಿಲಂ ವಸ್ತು ವ್ಯವಹಾರಸ್ತದನ್ವಿತಃ ತಸ್ಮತ್ ಸರ್ವಗತಮ ಬ್ರಹ್ಮಕ್ಷೀರೇ ಸರ್ಪಿರಿ ವಾಖಿಲೇ ಅಂದರೆ ಎಲ್ಲವೂ ಅದರಿಂದಲೇ ವ್ಯಾಪ್ತವಾಗಿದೆ ವ್ಯವಹಾರವು ಎಲ್ಲವೂ ಕೂಡ ಅದರಿಂದಲೇ ನಡೀತಾ ಇದೆ ಬ್ರಹ್ಮದಿಂದಲೇ ಹಾಗಾಗಿ ಬ್ರಹ್ಮವು ಸರ್ವಗತವಾಗಿದೆ ಎಲ್ಲೆಡೆ ತುಂಬಿದೆ ಹೇಗಿದೆ ಹಾಲಿನಲ್ಲಿ ತುಪ್ಪವು ಹೇಗೆ ಅಡಗಿದೆಯೋ ಅದೇ ರೀತಿಯಲ್ಲಿ ಈ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಬ್ರಹ್ಮವು ಅಡಗಿದೆ ಅನಣಸ್ಥೂಲಮ ಹ್ರಸ್ವಮ ದೀರ್ಘಮಜಮ್ಯಯಂ ಅರೂಪ ಗುಣವರ್ಣ ಆಖ್ಯಂ ತ್ರಹ್ಮೇತ್ಯವಧಾರಜೇತ್ ಅನಣು ಅಣು ಅಲ್ಲ ಅದು ಸ್ಥೂಲವೂ ಅಲ್ಲ ದೊಡ್ಡದು ಅಲ್ಲ ಅಹ್ರಸ್ವಂ ಗಿಡ್ಡವೂ ಅಲ್ಲ ಅದೀರ್ಘ ಉದ್ದವೂ ಅಲ್ಲ ಅಜಂ ಅವ್ಯಂ ಜನ್ಮವಿಲ್ಲದ್ದು ಹುಟ್ಟದ್ದು ಆಮೇಲೆ ವ್ಯಯವಾಗದ್ದು ಖರ್ಚಾಗದ್ದು ನಾಶವಾಗದ್ದು ಅರೂಪಗುಣವರ್ಣ ಆಖ್ಯಂ ರೂಪವಿಲ್ಲದ್ದು ಗುಣವಿಲ್ಲದ್ದು ವರ್ಣ ಬಣ್ಣವಿಲ್ಲದ್ದು ಅಥವಾ ಚಾತುರ್ವರ್ಣಗಳಿಲ್ಲದ್ದು ಬ್ರಹ್ಮಕ್ಷತ್ರೀಯ ವೈಶೇಷ ಆಖ್ಯಂ ಅಂದರೆ ಹೆಸರಿಲ್ಲದ್ದು ಅದನ್ನೇ ಬ್ರಹ್ಮ ಅಂತ ಹೇಳ್ತೀಳಿ ಅಂತಹ ತತ್ವೇ ಬ್ರಹ್ಮ ಅಂತ ಹೇಳಿ ತಿಳಿ ಅಂತೇಳಿ ಶಂಕರಾಚಾರ್ಯರು ಬೋಧಿಸ್ತಾ ಇದ್ದಾರೆ ಅಂತಹ ಆದಿಶಂಕರ ಭಗವತ್ಪಾದರು ನಮ್ಮ ಆತ್ಮಾನಂದವನ್ನು ನಮಗೆ ತೋರುಪಡಿಸಿ ಆತ್ಮಾನಂದದ ಅನುಭವವನ್ನು ನಮಗೆ ಉಂಟು ಬೋಧಿಸ್ತಾ ಇದ್ದಾರೆ ಜಗತ್ತಿನ ಜೀವರ ಸಂಸಾರಿಗಳ ಬದ್ಧರ ಜನನ ಮರಣಯುಕ್ತರಾದಂತಹ ಅವರ ಒಂದು ಜ್ಞಾನ ನಿಜವಾಗಿ ಆತ್ಮ ನಾವು ಎನ್ನತಕ್ಕಂಥ ಜ್ಞಾನ ಉಂಟಾಗಲಿ ನಿಮಗೆ ನೋವನ್ನು ಮರೆತು ನಲಿವನ್ನು ಹೊಂದಿ ಆನಂದವನ್ನು ಹೊಂದಿ ಪರಮಾನಂದ ಬ್ರಹ್ಮಾನಂದ ಆತ್ಮಾನಂದವನ್ನು ಹೊಂದಿ ಅದೇ ನಮ್ಮ ನಿಜವಾದ ಸ್ವರೂಪ ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಪ್ರಕಟಿಸಿ ಈ ರೀತಿಯಾಗಿ ರಚನೆಯನ್ನು ಮಾಡಿ ನಮಗೆ ಬೋಧಿಸಿ ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಮಾಜದ ಉದ್ಧಾರಕ್ಕೆ ಆತ್ಮನ ಉದ್ಧಾರಕ್ಕೆ ಉದ್ಧರೆಯದ ಆತ್ಮನ ಆತ್ಮಾನ ಎಂಬ ಹಾಗೆ ಗುರು ಸ್ವರೂಪನಾಗಿ ಅಂಧಕಾರವನ್ನು ಅವರು ಹೋಗಲಾಡಿಸ್ಲಿಕ್ಕೆ ಅವತಾರಿಗಳಾಗಿ ಬಂದಿದ್ದಾರೆ ಶಂಕರಾಚಾರ್ಯರು ಅವರೊಂದು ಬೋಧನೆಯನ್ನು ಆತ್ಮಬೋಧವನ್ನು ಚೆನ್ನಾಗಿ ಮನನ ಮಾಡೋಣ ಅಂತ ಹೇಳ್ತಾ ಗುರುಗಳ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥಿಸ್ತಾ ಇವತ್ತಿನ ಈ ಒಂದು ವಿಚಾರವನ್ನು ಇಲ್ಲಿಗೆ ಮಂಗಳ ಮಾಡೋಣ ನಾಳೆ ದಿವಸ ಅರವತ್ತೊಂದನೇ ಶ್ಲೋಕವನ್ನು ನೋಡೋಣ ಆತ್ಮಬೋಧ ಶಂಕರಾಚಾರ್ಯರದು ಹರಿಯ ರಾಮ ಶ್ರೀಶಂಕರ ಓಂ ತತ್ಸತ್